ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುಣಚ ಮಹಾನಾರಾಯಣ ಉಪನಿಷತ್ತು ಕೃಷ್ಣ ಯಜುರ್ವೇದದ ತೈತ್ರಿಯ ಆರಣ್ಯಕದ ಕೊನೆಯ ಪ್ರಶ್ನ ಅಥವಾ ಪ್ರಭಾಟಕನ್ನು ನಾವು ನೋಡ್ತಾಯಿದ್ದೆವು ಅದರಲ್ಲಿ ನಾವು ಇದುವರೆಗೆ ಈ ಹಿಂದೆ ಕಾಲಗಳ ಸೃಷ್ಟಿ ಮತ್ತೆ ಅಂತರಿಕ್ಷ ಮತ್ತೆ ಸುವರ್ಲೋಕ ಅಥವಾ ಸ್ವರ್ಲೋಕ ಸ್ವರ್ಗಲೋಕ ಇವುಗಳ ಸೃಷ್ಟಿಯನ್ನು ನೋಡಿದೆವು ಇವತ್ತಿನ ದಿವಸ ಅಲ್ಲಿಗೆ ಒಂಬತ್ತು ರುಕ್ಕುಗಳನ್ನು ನಾವು ನೋಡಿದ್ದೇವೆ ಇವತ್ತು ಅದನ್ನು ಮುಂದುವರಿಸ್ತಾ ಇದ್ದೇವೆ ನೈನಮೂರ್ಧ್ವನ್ನ ತಿರ್ಯ ಚನ್ನ ಮಧ್ಯೆ ಪರಿಜಗ್ರಭತ್ ತೇ ಕಷ್ಟನ ತಸ ಮಹಧ್ಯಶೇತಿ ತಿಷ್ಟತಿಮಸಕ್ಷುಷಾ ಪಶ್ಯತಿ ಕಷ್ಟನೈನ ಹೃದಾ ನೀಷಾ ಮನಸಾಕ್ತಯ ವಿಧುರೃತೇ ಅಂಥೇಳಿಗ ಮುಂದಿನ ಭಾಗ ನಾನು ಕಾಳಲೋಕಾ ಕಾಳಲೋಕಾಕಾರಣಸ ಅನುಗತತ್ವಾ ಸಾಯಣಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ ಇದರ ಅರ್ಥವನ್ನು ಅಂದರೆ ಕಾಳ ಲೋಕ ಇತ್ಯಾದಿ ಎಲ್ಲದಕ್ಕೂ ಕಾರಣನಾದಂತಹ ಸರ್ವತ್ರ ಅನುಗತತ್ವಾ ಹಾಗೆ ಎಲ್ಲ ಕಡೆ ಇರತಕ್ಕಂತಹ ಈ ಪರಮಾತ್ಮ ಕೂತ ಪ್ರಾಣಿಭಸ ಗೃಹ್ಯತೆ ಯಾಕೆ ಈ ಎಲ್ಲ ಪ್ರಾಣಿಗಳಿಂದ ಪರಿ ಅಂದರೆ ಗ್ರಹಿಸಲ್ಪಡುವುದಿಲ್ಲ ತಿಳಿಯಲ್ಪಡುವುದಿಲ್ಲ ಎಲ್ಲ ಕಡೆ ಇದ್ದಾನೆ ಕಾಲ ಲೋಕ ಲೋಕ ಎಲ್ಲ ಕಾಲಗಳು ಮತ್ತು ಎಲ್ಲ ಲೋಕಗಳನ್ನು ಸೃಷ್ಟಿ ಮಾಡಿದವ ಇರುವವನು ಅಂದೇಳಿ ಆದರೂ ಕೂಡ ಈ ಜೀವಿಗಳಿಗೆ ಯಾಕೆ ಅವನು ತೋರುವುದಿಲ್ಲ ಕಾಣಿಸುವುದಿಲ್ಲ ಅಥವಾ ಅವನ ಪ್ರಾಣಿಗಳ ಇಂದ್ರಿಯಗಳಿಗೆ ಗೋಚರಣ ಆಗುವುದಿಲ್ಲ ಯಾಕೆ ಇತ್ಯಾಶಂಕೆಯ ಎಂಬುದಾಗಿ ಶಂಕೆ ಪಟ್ಟು ಸಂದೇಹಿಸಿ ತಸ್ಯ ಪರಮಾತ್ಮನಃ ಆ ಪರಮಾತ್ಮನ ಊರ್ಧ್ವತ್ವಾದಿ ಆಕಾರ ಊರ್ಧ್ವತ್ಯಾದಿ ಆಕಾರ ವಿಶೇಷ ಅಭಾವಾತ್ ಊರ್ಧ್ವತ್ವ ಅಂದರೆ ಉದ್ದದ ಉದ್ದ ಇರುವಂಥದ್ದು ಮೇಲಕ್ಕೆ ವ್ಯಾಪಿಸಿರ್ತಕ್ಕಂಥದ್ದು ಮುಂತಾದ ಆಕಾರ ವಿಶೇಷಗಳ ಅಭಾವದಿಂದ ಆಕಾರ ವಿಶೇಷಗಳು ಇಲ್ಲದವನಾಗಿ ಪರಮಾತ್ಮ ರೂಪಾದಿ ಅಭಾವಚ್ಚ ಇತಿ ರೂಪಗಳು ಕೂಡ ಅವನಿಗೆ ಇಲ್ಲ ಎಂಬುದರಿಂದ ಮಂತ್ರದ್ವಯನ ದೃಶ್ಯಿದೆ ಅದನ್ನು ಎರಡು ಮಂತ್ರಗಳಿಂದ ತೋರಿಸ್ತಾ ಇದ್ದಾರೆ ನ ಇನಂ ಊರ್ಧ್ವಂ ನ ತಿಂಚ ನ ಮಧ್ಯೆ ಪರಿಜಗ್ರಭತ್ ನೈನಂ ಊರ್ಧ್ವಂ ನ ತಿಕ್ ಚ ನ ಮಧ್ಯೆ ಪರಿಜಗ್ರಭತ್ ನೆ ಕ್ಷನ ತಸ ಮಹತ್ ಯಶಃ ನಂದೃಶೇ ತಿಂ ಅ ಚುಷಾ ಪಶ್ಯತಿ ಕಷ್ಟ ಎನ ಹೃದಾ ಮನೀಷ ಮನಸ ಅಭಿಕ್ಳಪ್ತಃ ಯಾ ಎದು ಅಮೃತ ತೇವಂತ ಕ್ಚಿದಿ ಪುರುಷ ಎರಮತ್ಮ ಸ್ತ ಸ್ತಂಭವತ್ ಊರ್ಧ್ವಾಂ ಉಪರಿಥಿತ ಶಾಲಂಶ ವಂಶವತ್ ತಿಗಾಕಾರ ಯಾವನೇ ಒಬ್ಬ ಪುರುಷನು ಅಂದರೆ ವ್ಯಕ್ತಿಯು ಮನುಷ್ಯನು ಏನಂ ಪರಮಾತ್ಮನ ಈ ಪರಮಾತ್ಮನನ್ನು ಸ್ತಂಭವತ್ ಊರ್ಧ್ವಾಂ ಉಪರಿಸ್ಥಿತ ಶಾಲಂಶವತ್ ತಿಗಾಕಾರ ಸ್ತಂಭದಂತೆ ಕಂಬದಂತೆ ಊರ್ಧ್ವಾಕಾರನಾಗಿ ಕೆಳಗಿನ ಮೇಲೆ ಅತ್ಯಂತ ಊರ್ಧ್ವ ಎತ್ತರವಾಗಿ ಉಪರಿಶಿತ ಎತ್ತರವಾಗಿರತಕ್ಕಂತಹ ಮ ಶಾಲಾ ವಂಶವತ್ತು ವೃಕ್ಷಗಳು ವೃಕ್ಷದ ಗೆಂಬೆ ಕೊಂಬುಗಳಿಗಿರತಕ್ಕಂತಹ ಆಮೇಲೆ ವಂಶ ಅಂದರೆ ಬಿದಿರು ಇತ್ಯಾದಿಗಳಂತೆ ತಿರಿಯಗಾಕಾರ ಮೇಲಕ್ಕೆ ಬೆಳೆದಿರತಕ್ಕಂತಹ ಆಕಾರವಾಗಲಿ ವಾ ಅಥವಾ ಗೃಹಾಂತರ್ ವರ್ತಿ ದೇವದತ್ತವತ್ ಕ್ವಚಿತ್ ಮಧ್ಯೆ ಅವಸ್ಥಿತಂವ್ವ ಯಾವುದಾದ್ರೂ ನಡುವಿನಲ್ಲಿ ಯಾವುದಾದ್ರೂ ಒಳಗಡೆ ಇರುವಂಥವನಾಗಿ ಆಗಲಿ ಹೇಗೆ ಮನೆಯೊಳಗೆ ದೇವದತ್ತ ಇದ್ದಾನೆ ಅಂತ ಹೇಳಿದಾಗ ಯಾವ ಇಂಥದ್ರೊಳಗೆ ಇಂಥವನು ಪರಮಾತ್ಮ ಇದ್ದಾನೆ ಎಂಬುದಾಗಿ ವಾ ನ ಪರಿಜಗ್ರಭತ್ ಆ ರೀತಿ ಕೂಡ ನೈವ ಪರಿಗೃಹಣಾತಿ ಜನ ಪುರುಷನು ತಿಳಿಯುವುದಿಲ್ಲ ಅಂದರೆ ಪುರುಷನಿಗೆ ಗೋಚರ ಆಗುವುದಿಲ್ಲ ಹೀಗೆ ಮರ ಗಿಡಗಳಂತೆ ಬಿದಿರಿನಂತೆ ಎತ್ತರವಾಗಿ ತೋರಿ ಬರುವುದಿಲ್ಲ ಹಾಗೆ ಯಾವುದೋ ಮನೆಯೊಳಗಡೆ ಒಬ್ಬ ಪುರುಷ ಇದ್ದಾನೆ ಅಂತೇಳಿ ಹೇಳಿದಾಗೆ ಒಬ್ಬ ದೇವದತ್ತಂದರೆ ಒಬ್ಬ ಇದ್ದಾನೆ ಅಂತೇಳಿ ಹೇಳಿದಾಗ ಇಂಥದ್ರೊಳಗೆ ಪರಮಾತ್ಮ ಇದ್ದಾನೆ ಅಂತೇಳಿ ಕೂಡ ತೋರಿ ಆ ರೀತಿ ಕೂಡ ಪುರುಷನಿಗೆ ಗ್ರಾಹಿನಲ್ಲ ವ್ಯಕ್ತಿಗೆ ಪರಮಾತ್ಮ ಊರ್ಧ್ವಾದ್ಯ ತಸ್ಮಿನ್ ಅಭಾವಾತ್ ಯಾಕಂದರೆ ಆ ಪರಮಾತ್ಮನಿಗೆ ಆಕಾರವಿಲ್ಲ ಊರ್ಧ್ವ ಅಧಸ್ ಕೆಳಗೆ ಎಂಬುದಾಗಿ ಹೀಗೆ ನಿರಾಕಾರನು ಪರಮಾತ್ಮ ಅಂತ ಹೇಳಿ ಕಿಂಚ ತಸ್ಯ ಪರಮಾತ್ಮನ ಕಷ್ಟ ಕೋಪಿ ಪುರುಷೋ ನೇಷೆ ಹಾಗೆ ಆ ಪರಮಾತ್ಮನ ಪರಮಾತ್ಮನಿಗೆ ಕಷ್ಟ ಕೋಪಿ ಪುರುಷೋ ನೇಷೆ ಆ ಪರಮಾತ್ಮನನ್ನು ಆಡುವಂಥವ ಇನ್ನೊಬ್ಬ ಪುರುಷ ಇಲ್ಲ ಪರಮಾತ್ಮನನ್ನು ಪರಮಾತ್ಮರನಿಗೆ ಪರಮಾತ್ಮನಿಗೆ ಒಡೆಯ ಈಶಾ ನ ಈಶೆ ನ ಇಷ್ಟೇ ಇಷ್ಟೇ ಅವನನ್ನು ಆಡುವ ಅವನ ಮೇಲೆ ನಾವು ಇನ್ನೊಬ್ಬ ಇಲ್ಲ ಮೊಮ್ಮ ಗ್ರಹಣ ಸೌಕರ್ಯಾರ್ಥಂ ಈದೃಗ್ ರೂಪೋಭವ ಇದು ನಿಯಂತುಮ್ನ ಸಮರ್ಥ ನನಗೆ ತಿಳಿಯೋದಕ್ಕೋಸ್ಕರವಾಗಿ ಇಂತಹ ಅದಕ್ಕೆ ಸೌಲಭ್ಯಕ್ಕಾಗಿ ಇಂತಹ ರೂಪವನ್ನು ತಳೆ ಅಂತೇಳಿ ನಿಯಂತ್ರಿಸಲಿ ನಿಯಂತ್ರಿಸ್ಲಿಕ್ಕೆ ಸಮರ್ಥನಾದವನು ಯಾವನು ಇಲ್ಲ ಪರಮಾತ್ಮನ ನೀನು ಈ ರೂಪವನ್ನು ತಳೆ ಅಂತೇಳಿ ಅತವ ತರಮಾತ್ಮನಃ ಮಹಧ್ಯಶ ಇ ನಮ್ಮ ಸಂಪನ್ನ ಹಾಗಾಗಿ ಪರಮಾತ್ಮನಿಗೆ ಹಾಗಾಗಿ ಮಹಧ್ಯಶಃ ದೊಡ್ಡ ಯಶಸ್ಸುಳ್ಳವನು ಎಲ್ಲರ ಒಡೆಯ ಯಾರೂ ಕೂಡ ಅವನೊಡೆಯ ಯಾರು ಇಲ್ಲ ಎಂಬುದಾಗಿ ಅವನಿಗೆ ಹೆಸರು ಸಂಪನ್ನವಾಯಿತು ಉಂಟಾಯಿತು ಅತ್ಯಂತ ಸ್ವತಂತ್ರತ್ವೇ ತದೀಯ ಯಶಸ್ಸಿಕ ಅಭ್ಯಧಿಕವಾದು ಅತ್ಯಂತ ಸ್ವತಂತ್ರನಾಗಿರೋದು ಇರುವ ಕಾರಣ ಅವನು ಅವನ ಯಶಸ್ಸು ಕೂಡ ಅತ್ಯಂತ ಹೆಚ್ಚಿನದೆಲ್ಲದರಿಗಿಂತ ಕಿಂಚ ಅರಮಾತ್ಮನಃರ ರೂಪಂ ನೀಲಪೀತಾಧಿಕಂ ಸಂದೃಶೇ ನ ಸಂದೃಶೇ ತಿಷ್ಟತಿ ರೂಪಮಸ್ಯ ಅಂದರೆ ಬೇರೆ ಬೇರೆ ವರ್ಣಗಳಿಂದ ಬಣ್ಣಗಳಿಂದ ಕೂಡಿರತಕ್ಕಂಥ ನೀಲ ಪೀತ ಹಳದಿ ಇತ್ಯಾದಿ ವರ್ಣಗಳಿಂದ ಕೂಡಿರತಕ್ಕಂತಹ ರೂಪವನ್ನು ಕೂಡ ಪರಮಾತ್ಮನ ರೂಪವನ್ನು ಕೂಡ ನೋಡಲಿಕ್ಕಾಗೋದಿಲ್ಲ ನಾ ಸಂದೃಶೆ ನಾನು ನೋಡ್ತಾ ಇಲ್ಲ ಪ್ರಾಣಿ ನಮ್ಮ ದೃಷ್ಟವಿಷಯೇನ ತಿಷ್ಠೀ ಪ್ರಾಣಿಗಳ ದೃಶ್ಯ ವಿಷಯದಲ್ಲಿ ಇಲ್ಲ ಅದು ನೋಡುವ ವಿಷಯಗಳಲ್ಲಿ ಕಾಣಿಸುವುದಿಲ್ಲ ಯಾವುದೇ ಬಣ್ಣಗಳಿಂದ ಪರಮಾತ್ಮ ಅಶಬ್ದಮ ಸ್ಪರ್ಶಮ ರೂಪಮವ್ಯಯಂ ಇತ್ಯಾದಿ ಶ್ರುತಿ ಎಂಬ ಶ್ರುತಿಗಳಲ್ಲಿ ಕೂಡ ಇದಕ್ಕೆ ಆಧಾರ ಇದೆ ಅವನು ಅಶಬ್ದನು ಅಸ್ಪರ್ಶನು ಅರೂಪನು ಅವ್ಯಯನು ಅಂಥೇಳಿ ಅತ ಕಷ್ಟ ಕುಶಲೋ ಅಪಿ ಪುಮನ್ ಅತ್ಯಂತ ಪಟುನ ಚಕ್ಷುಷಾ ಏನತಿ ಅತ್ಯಂತ ಕುಶಲನಾದ ವ್ಯಕ್ತಿಯು ಕೂಡ ಅತ್ಯಂತ ತೀಕ್ಷ್ಣವಾದಂತಹ ಹರಿತ ಅಂದರೆ ಅಷ್ಟು ಸ್ಪಷ್ಟವಾದ ದೃಷ್ಟಿ ಶಕ್ತಿ ಕೂಡ ಅಂತವನ ಕಣ್ಣಿಗೂ ಕೂಡ ಅವನು ತೋರಿ ಕಥಂ ತರ್ಹಿ ಗುರು ಶಾಸ್ತ್ರೋಪದೇಶಯುಕ್ತ ಗೃಹ ಹಾಗಾದರೆ ಗುರು ಉಪದೇಶ ಶಾಸ್ತ್ರೋಪದೇಶ ಇವುಗಳಿಂದ ಹೇಗೆ ಅವನು ಅಂದಿಳಿಯಬಲ್ಲ ಅಂತಹ ಪಟುವಾದ ಇಂದ್ರಿಯಗಳಿಗೆ ಕೂಡ ನಿಲುಕದವನು ಗುರುವಾಕ್ಯ ಶಾಸ್ತ್ರೋಪದೇಶ ಇತ್ಯಾದಿಗಳಿಂದ ಹೇಗೆ ತಿಳಿಯಬಲ್ಲ ಉಚ್ಯತೆ ಅದಕ್ಕೆ ಹೇಳ್ತಾ ಇದ್ದಾರೆ ಹೃದಯ ಹೃದಯ ಪುಂಡರೀಕ ಮಧ್ಯವರ್ತಿನ ಹೃದಯದಿಂದ ಅಂದರೆ ಹೃದಯ ಪುಂಡರೀಕ್ ಹೃದಯ ಕಮಲ ಯಾವುದಿದೆ ಅದರ ಮಧ್ಯದಲ್ಲಿರ್ತಕ್ಕಂತಹ ಮನೀಷ ಅಂದರೆ ಭೌತಿಕ ವಸ್ತು ಗೋಚರಾಣಿ ಮನಸ ಮನಾಂಸಿ ಇಷ್ಟ ಇಷ್ಟೇ ಇತಿ ಮನೀಟ್ ಅಂದರೆ ಭೌತಿಕ ವಸ್ತು ಗೋಚರವಾದಂತಹ ಭೌತಿಕ ವಸ್ತುಗಳನ್ನು ತೋರಿಸ್ತಕ್ಕಂಥದ್ದು ನಮಗೆ ಯಾವುದು ಮನಸ್ಸು ಅಂತಹ ಮನಾಂಸಿ ಇಷ್ಟೇ ಅಂತಹ ಮನಸ್ಸುಗಳು ಅವನನ್ನು ಕಾಣಬಲ್ಲವು ಯಾವ ಮನಸ್ಸು ಹೃದಯದೊಳಗೆ ಭಗವಂತನನ್ನು ಮಾನಸಿಕವಾಗಿ ನೋಡ್ಬೋದು ಇಂದಿರಗಳಿಂದಲೂ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಾಯಿದ್ದೆ ಮನಸ್ಸು ಮನಾಂಸಿ ಇಷ್ಟೆ ಆದರೆ ಯಥೋ ವಾಚೋ ಅನಿವರ್ತಂತೆ ಅಪ್ರಾಪ್ಯ ಮನಸಾಸಹ ಅಂತೇಳಿ ಇದೆ ಮನಸ್ಸಿನಿಂದಲೂ ಮಾತಿನಿಂದಲೂ ಅವನನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮನಾಂಸಿ ಇಷ್ಟೆ ಇತಿ ಮನಿಟ್ ತಥಾವಿದೇನ ಮನಸ ಅಂತಃಕರಣೇನ ಅಭಿಕ್ಳುಪ್ತ ಸರ್ವತೋ ನಿಶ್ಚಿತೋ ಬಹುದು ಮನಸ್ಸಿನಿಂದ ಅವನನ್ನು ನಿಶ್ಚಯಿಸಬೇಕು ಹೀಗಿರ್ಬೋದು ಅಂತ ಚಿಂತನೆ ಮಾಡಬೇಕಷ್ಟೇ ವಿನಃ ಅವನ ಸ್ವರೂಪವನ್ನು ಅವನನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಯೋಗಯುಕ್ತ ಹಿ ಮನಃ ಲೌಕಿಕೀಯ ಮನೋವೃತ್ತಿ ಹಿ ನಿಯಮಯತಿ ಯೋಗಯುಕ್ತವಾದಂತಹ ಮನಸ್ಸು ಲೌಕಿಕ ಮನೋವೃತ್ತಿಗಳನ್ನು ನಿಯಂತ್ರಣ ಮಾಡ್ತದೆ ತೇನ ಚ ಅಂತರ್ಮುಖ ಏಕಾಗ್ರೇಣ ಮನಸ್ಸ ಹೀಗೆ ಅಂತರ್ಮುಖಗೊಂಡಂತಹ ಯೋಗಯುಕ್ತವಾದಂತಹ ಮನಸ್ಸಿನಿಂದ ಏಕಾಗ್ರ ಮನಸ್ಸಿನಿಂದ ಪರಮಾತ್ಮ ಅನುಭವಿತು ಶಕ್ಯತೆ ಪರಮಾತ್ಮನನ್ನು ಅನುಭವಿಸಬಹುದು ಪರಮಾತ್ಮನ ಅನುಭವಕ್ಕೆ ನಿಲುಕುತ್ತಾನೆ ದೃಶ್ಯತೆ ತ್ವಗ್ರಿಯ ಬುದ್ಧಿಯ ಸೂಕ್ಷ್ಮಯ ಇತಿ ಶ್ರು ಒಂದು ಕಡೆ ಶ್ರುತಿಯಲ್ಲಿ ಹೇಳ್ತದೆ ಅಗ್ರ್ಯಯ ಏಕಾಗ್ರವಾದ ಬುದ್ಧಿಯಿಂದ ಸೂಕ್ಷ್ಮಯ ಸೂಕ್ಷ್ಮದರ್ಶಿ ಸೂಕ್ಷ್ಮವಾದ ಏಕಾಗ್ರವಗೊಂಡಂತಹ ಬುದ್ಧಿಯಿಂದ ಸೂಕ್ಷ್ಮದರ್ಶಿಗಳಿಂದ ಅವನು ಕಾಣಿಸುತ್ತಾನೆ ಅವರಿಗೆ ತೋರಿ ಬರ್ತಾನೆ ಇದು ಶ್ರುತಿ ಪರಮಾತ್ಮ ಅಂತೇಳಿ ಎಂದು ಶ್ರುತಿ ಹೇಳಿದೆ ವೇದ ಹೇಳಿದೆ ಯೇ ಪುರುಷ ಏನಂ ಪರಮಾತ್ಮಾನಂ ಏಕಾಗ್ರೇಣ ಮನಸ ವಿದುಹು ಯಾವ ಪುರುಷರು ವ್ಯಕ್ತಿಗಳು ಈ ಪರಮಾತ್ಮನನ್ನು ಏಕಾಗ್ರವಾದ ಮನಸ್ಸಿನಿಂದ ವಿಧು ತಿಳಿಯುತ್ತಾರೋ ಸಾಕ್ಷಾತ್ಕುರುವಂತೆ ಸಾಕ್ಷಾತ್ಕರಿಸುತ್ತಾರೋ ತೇ ಪುರುಷಾ ಆ ಅಂತಹ ಪುರುಷರು ಅಮೃತಾ ಮರಣರಹಿತವಂತವರು ಅಮೃತತ್ವವನ್ನು ಪಡೆಯುತ್ತಾರೆ ಮರಣರಹಿತರಾಗ್ತಾರೆ ದೇಹದ ಪ್ರಾಣಾಂನ ಉತ್ಕ್ರಾಂತಿ ಮರಣಂ ದೇಹದಿಂದ ಪ್ರಾಣಗಳು ಹೋಗುವಂಥದ್ದೇ ಮೇಲಕ್ಕೆ ಹೋಗುವಂಥದ್ದು ಉತ್ಕ್ರಾಂತಿ ಅದೇ ಮರಣ ಅಂದರೆ ಹೇಳ್ಬೋದು ತಚ್ಚ ತತ್ವವಿಧಾಂ ನಾಸ್ತಿ ತತ್ ಚ ಆ ಮರಣವಾದರೋ ತತ್ವವಿದಾಮ್ನ ಆಸ್ತಿ ಪ್ರಾಣವು ಮೇಲಕ್ಕೆ ಹೋಗುವಂಥದ್ದು ಆ ತತ್ವವಿದರಿಗೆ ಇಲ್ಲ ತತ್ವವನ್ನು ಬಲ್ಲಂಥವರಿಗೆ ನಾಣ ಉತ್ಕ್ರಾಮಂತೆ ಅತ್ರೈವ ಸಮವಲೀಯಂತೆ ಇತಿ ಶ್ರು ಅವರ ಪ್ರಾಣಗಳು ಇಲ್ಲಿಯೇ ಲೀನವಾಗ್ತವೆ ಮೇಲೆ ಹೋಗುವುದಿಲ್ಲ ಅಂಥೇಳಿ ಶ್ರುತಿ ಹೇಳ್ತದೆ ಬೇರೆ ಕಡೆ ವೇದಗಳು ಅಂದರೆ ಪಂಚಭೂತಗಳಲ್ಲಿ ಲೀನ ಆಗುವಂಥದ್ದು ಅಂದರೆ ಹಾಗೆ ಮೋಕ್ಷ ಆತ್ಮವು ಆತ್ಮನಲ್ಲಿ ಹ್ಞೂ ಆಯಾಯ ಪಂಚಭೂತಗಳಲ್ಲಿ ಪಂಚಪ್ರಾಣಗಳು ಎಲ್ಲ ಲೀನವಾಗಿ ಹೋಗ್ತವೆ ಇಂದ್ರಿಯಗಳು ಇತ್ಯಾದಿಗಳು ಜಾಗೃತಿಯಲ್ಲಿ ಅದು ಹಾಗೆ ಉಳ್ಕೊಂಡು ಸೂಕ್ಷ್ಮಶರೀರವಾಗಿ ಹೋದರೆ ಅದು ಅನುಭವಿಸಲಿಕ್ಕಿದೆ ಆಮೇಲೆ ಪರಲೋಕದಲ್ಲಿ ಮತ್ತು ಪುನಃ ಹುಟ್ಟಿ ಬರಲಿಕ್ಕೆ ಆದರೆ ಆಯಾಯೆ ಎಲ್ಲ ಅದು ವಿಂಗಡಣೆಯಾಗಿ ಹೋದರೆ ಅಲ್ಲಲ್ಲಿ ಲೀನವಾಗಿ ಹೋದರೆ ಅದರಲ್ಲಿ ಒಟ್ಟಿಗೆ ಅದು ಸೂಕ್ಷ್ಮಶರೀರವಾಗಿ ಅದು ಉಕ್ತಾರ್ಥ ದರ್ಶನಾಯ ಪ್ರದೇಶಾಂತರ ಪಠಿತಾನ್ ಮಂತ್ರನ್ ಉದಾಹರತಿ ಅಥವಾ ಉಕ್ತಾರ್ಥದಾರ್ಢ್ಯಾಯ ಈಗ ಹೇಳಿದಂಥ ಅರ್ಥವನ್ನು ದೃಢತೆ ದೃಢೀಕರಿಸಲಿಕ್ಕೆ ಪ್ರದೇಶಾಂತರ ಪಠಿತಾನ್ ಮಂತ್ರಾನ್ ಉದಾಹರತಿ ಬೇರೆ ಕಡೆ ಹೇಳಿದಂತಹ ಮಂತ್ರಗಳನ್ನು ಇಲ್ಲಿ ಉದಾಹರಣೆಯಾಗಿ ಕೊಡ್ತಾರೆ ಅದಭ್ಯಸ್ಸಂಭೂತೋ ಹಿರಣ್ಯಗರ್ಭ ಇತ್ಯಷ್ಟ ಮುಂದಿನ ಮಂತ್ರವನ್ನು ಹೇಳ್ತಾ ಇದ್ದಾರೆ ಅದಭ್ಯಸ್ಸಂಭೂತ ಹಿರಣ್ಯಗರ್ಭ ಇತ್ಯಷ್ಟೌ ಅಂಥೇಳಿ ಅದಕ್ಕೆ ಪೂರಕವಾದ ಇತರ ಮಂತ್ರಗಳನ್ನು ಉದಾಹರಿಸ್ತಾ ಇದ್ದಾರೆ ಭಾಷ್ಯದಲ್ಲಿ ಹೇಳಿದ ಹಾಗೆ ಅಂದರೆ ಅದಭ್ಯಸ್ಸಂಭೂತ ಪೃಥಿವ್ಯೈ ರಸ ಇಯಂ ಅನುವಾಕಃ ಚಾತುರ್ಹೋತ್ರೀಯ ಚಯನ ಮಂತ್ರ ಪ್ರಕರಣ ಸಮಂನಾ ಚಾತುರ್ಹೋತ್ರೀಯವಾದ ಚಾಯನ ಮಂತ್ರ ಪ್ರಕರಣದಲ್ಲಿ ಇದು ಹೇಳಲ್ಪಟ್ಟಿದೆ ಅಭ್ಯಸ್ಸಂಬೂತ ಪೃಥಿವಿ ರಸ ಆಚ್ಚ ಅಂಥೇಳಿ ಅಂದರೆ ಅದಭ್ಯ ಜಲರಾಶಿಯಿಂದ ಪೃಥಿವೈ ರಸಾತ್ಚ ಪೃಥಿವಿ ಅಭ್ಯಸ್ಸಂಬೂತ ಪೃಥಿವ್ಯೈ ರಸ ಆಚ ಅಂಥೇಳಿ ಜಲರಾಶಿಯಿಂದ ಸೃಷ್ಟಿಯಾಯಿತು ಇತ್ಯಾದಿ ವಾಕ್ಯಗಳು ಹೇಗೆ ಸೃಷ್ಟಿಯಾಯಿತು ಎಂಬುದನ್ನು ಹೇಳಿವೆ ತಸ್ಯ ತವಾಕ ಪ್ರದರ್ಶಂ ಆ ಅಣವಾಕವನ್ನು ಉದಾಹರಣೆಯಾಗಿ ಕೊಡಲಿಕ್ಕೆ ತೋರಿಸಲಿಕ್ಕೆ ಅಭ್ಯಸ್ೂತ ಇ ಪ್ರತೀಕಿಧಿತ ಅದರ ಪ್ರತೀಕವಾಗಿ ಇಲ್ಲಿ ಹೇಳಿದೆ ಅಭ್ಯಸ್ಸಂಭೂತೋ ಅಂತೇಳಿ ಆಮೇಲೆ ಹಿರಣ್ಯಗರ್ಭ ಇತ್ಯಷ್ಟವು ಅಂತ ಹೇಳಿದ್ರೇನು ತಸ್ನ್ ಅಣವಾಕೆ ತಮೇ ವಿನ್ ಅಮೃತ ಇಹತಿ ಈಗ ಅದರಲ್ಲಿ ಅಭ್ಯಸ್ಸಂಭೂತ ಇದರಲ್ಲಿ ಅಣವಾಕದಲ್ಲಿ ತಮೇವ ವಿದ್ವಾನ್ ಅಮೃತ ಇಹತಿ ಇಲ್ಲಿ ಪರಮಾತ್ಮತತ್ವವಿಧ ಮರಣರಾಹಿತ್ಯಕ್ತು ಅಲ್ಲಿ ಕೂಡ ಹೇಳಿದೆ ಇದನ್ನು ತಿಳಿದೋನು ವಿದ್ವಾನ್ ಜ್ಞಾನಿಯು ಅಮೃತ ಬೋವತಿ ಇಲ್ಲಿಯೇ ಅಮೃತತ್ವನು ಪಡಿತಾನೆ ಅಂದರೆ ಜೀವನ್ ಅಂತ ಹೇಳಿ ಹಾಗೆ ಹಿರಣ್ಯಗರ್ಭಸ್ಸಮವರ್ತತ ಅಗ್ರೆ ಇತ್ಯ ಅಷ್ಟಾವೃಚ ಋಚ ಅಷ್ಟೌ ಋಚು ಋಕ್ಕುಗಳು ಇಷ್ಟೌ ಹಿರಣ್ಯಗರ್ಭಸ್ಸಮವರ್ತತ ಅಗ್ರೇ ಭೂತಾಪತಿರೇಕ ಆಸೀತ್ ಸದಾ ಆಧಾರ ಪೃಥಿವೀತಜ್ಞಾಂಥೇಳಿ ವರ್ತದೆ ಹಾಗೆ ಅದು ಹಿರಣ್ಯಗರ್ಭಸೂಕ್ತ ಅಲ್ಲಿ ಅದು ಎಂಟು ಋಕ್ಕುಗಳಿವೆ ಸಂಹಿತೆಯ ಚತುರ್ಥಕಾಂಡೇ ಸಂಹಿತೆಯ ಚೈತ್ರೀ ಸಂಹಿತೆಯ ಕಾಂಡದಲ್ಲಿ ನಾಲ್ಕನೇ ಕಾಂಡದಲ್ಲಿ ಪ್ರಥಮ ಪ್ರ ಪ್ರಪಾಠದಲ್ಲಿ ಹೇಳಲ್ಪಟ್ಟಿವೆ ತಾ ಅಪಿ ವೇದಿತವ್ಯ ಪರಮಾತ್ಮನ ಉಪಲಕ್ಷಕವ ಹಿರಣ್ಯಗರ್ಭಾಧಿ ಅಭಿಧಾನ ಅಭಿಧಾನತ್ ಅತ್ರ ಉಪಯುಕ್ತ ಅವುಗಳು ಕೂಡ ತಿಳಿಯಲ್ಪಡಬೇಕಾದ ಪರಮಾತ್ಮನ ಉಪಲಕ್ಷಕವಾಗಿಯೇ ಸೂಚಕವಾಗಿಯೇ ಹಿರಣ್ಯ ಗರ್ಭಾದಿ ಹೆಸರುಗಳಿಂದ ಇಲ್ಲಿ ಉಪಯುಕ್ತವಾಗಿವೆ ಆ ಮಂತ್ರಗಳ ಅರ್ಥ ಕೂಡ ಇದಕ್ಕೆ ಸಮರ್ಥನೆಯನ್ನು ಕೊಡ್ತವೆ ದೃಢೀಕರಿಸ್ತವೆ ಈ ವಿಷಯವನ್ನು ಅಂಥೇಳಿ ಯಥಾ ಹಿರಣ್ಯಗರ್ಭಾದಯ ಪರಮಾತ್ಮ ಉಪಲಕ್ಷಕ ತಥಾ ಪರಮಾತ್ಮ ಪರಮಾತ್ಮನ ಸೃಷ್ಟಂ ದಿಗಾಧಿಕಂ ಜಗತ್ ವಿರಾಣ್ಮ್ ಮೂರ್ತಿಶ್ಚ ಪರಮಾತ್ಮಾನ ಉಪಲಕ್ಷ್ಯ ಉಪಲಕ್ಷಯತಿ ಇಲ್ಲಿ ಮಂತ್ರದ್ವಯನ್ನು ದರ್ಶಯಿತು ಇನ್ನು ಮುಂದಿನ ಎರಡು ಮಂತ್ರಗಳಲ್ಲಿ ಹೇಗೆ ಹಿರಣ್ಯ ಗರ್ಭಾದಿಗಳು ಪರಮಾತ್ಮೋಪಲಕ್ಷಕವಾಗಿವೆಯೋ ಆ ಶಬ್ದಗಳು ಪರಮಾತ್ಮನಲ್ಲಿ ಹೇಳ್ತವೆಯೋ ಹಾಗೆಯೇ ಪರಮಾತ್ಮನಿಂದ ಸೃಷ್ಟಿಗೆಯಾದಂತಹ ದಿಕ್ಕಾದಿಗಳು ಕೂಡ ಜಗತ್ತನ್ನು ಜಗತ್ತಿನ ವಿರಾಣ್ಮೂರ್ತಿ ಈ ದಿಕ್ಕು ಪರಮಾತ್ಮ ಸೃಷ್ಟಿಯಾದಂತಹ ಅದೆಲ್ಲವೂ ಪರಮಾತ್ಮ ಸ್ವರೂಪವೇ ಅದು ವಿರಾಟ್ ರೂಪ ಭಗವಂತನ ಎಂಬುದಾಗಿ ಪರಮಾತ್ಮಾನಮ್ ಉಪಲಕ್ಷ ಇತ್ತು ದಿಕ್ಕುಗಳು ಕೂಡ ಪರಮಾತ್ಮನನ್ನೇ ಸೂಚಿಸ್ತವೆ ಎಂಬುದಾಗಿ ಎರಡು ಮಂತ್ರಗಳಲ್ಲಿ ದಿಕ್ಕು ಕೂಡ ಪರಮಾತ್ಮನ ಸ್ವರೂಪವೇ ಅಂತೇಳಿ ಹೇಳ್ತಾ ಇದ್ದಾರೆ ಈ ಮುಂದಿನ ಮಂತ್ರಗಳಲ್ಲಿ ಏಷ ದೇವ ಪ್ರದಿಶೋ ನಸರೋ ಆ ಪೂರ್ವೋ ಹಿ ಜಾತಸ್ಸ ಓ ಅಂತಃ ಸ ವಿಜಾ ಸ್ಯ ಪ್ರತ್ಯ ಆಸ್ತಿಷತಿ ವಿಶ್ವತಕ್ಷುರು ಉತ ವಿಶ್ವತೋ ಮುಖೋ ವಿಶ್ವತ ವಿಶ್ವತಸ್ಪತ್ ಸಂಬಾಹುಭ್ಯ ನಮತಿ ಸಂಪತ್ೈರ್ದ್ಯಾ ಪೃಥಿವೀಜನಜನ್ ದೇವ ಎಂಬುದಾಗಿ ಮುಂದಿನ ಮಂತ್ರಗಳಲ್ಲಿ ಹೇಳ್ತಾ ಇದ್ದಾರೆ ಎರಡು ಮಂತ್ರಗಳಲ್ಲಿ ಅಂದರೆ ಎಷ್ಟ ಹಿ ದೇವ ಪ್ರದಿಶಃ ಅನು ಸರ್ವಾ ಪೂರ್ವ ಹಿ ಜಾತ ಸಹ ಉ ಗರ್ಭೆ ಅಂತ ಸಹ ವಿಜಾಮನ ಸಹ ಜನಿಷ್ಯಮ ಪ್ರತ್ಯಂಗ ಪ್ರತ್ಯಂಗುಖಿ ಮುಖಾರಿತಿ ವಿಶ್ವದ ಪ್ರತ್ಯ ಮುಖಾತಿ ತಿಷ್ಟತಿ ಪ್ರತ್ಯಂಗುಖಾಸ್ತಿ ವಿಶ್ವತೋ ಮುಖ ವಿಶ್ವತಃ ಚಕ್ಷು ಉತ ವಿಶ್ವತಃ ಮುಖ ವಿಶ್ವತೋ ಮುಖ ವಿಶ್ವತೋ ಹ ಉತ ವಿಶ್ವತಃ ಪಾತ್ ಸಂಬಾಹುಭ್ಯ ನಮತಿ ಸಂ ಪತೈ ದ್ಯಾವಾಪಥ ಜನಯನ್ ದೇವೇಕಾಗಿ ಇದು ಪದವಿಭಾಗಿದ್ದು ಎಷ್ಟ ಅಂದರೆ ಯಾರು ವಿವದ್ವಿ ಅನುಭೂಯ ದೇವ ಎಷ್ಟ ವಿದ್ವ ವಿದ್ವಾಂಸರುಗಳಿಂದ ದೇವನು ಸ್ವಪ್ರಕಾಶ ಪರಮಾತ್ಮ ಸ್ವಯಂ ಪ್ರಕಾಶನಾದ ಪರಮಾತ್ಮ ದೇವ ಅಂತ ಹೇಳಿದರೆ ಪ್ರಕಾಶ ಉಳ್ಳವ ಅಂತೇಳಿ ದ್ಯೋತನಾದ ದೇವ ದ್ಯುತಿ ಬೆಳಗುವಿಕೆ ಪ್ರದಿಶಃ ಪ್ರಕೃಷ್ಟಾ ಪ್ರಾ ಪ್ರಾಚ್ಯಾ ದಿಶ ದಿಶ ಆಗ್ನೇಯಾದ್ಯ ವಿಧಿಶ್ಚ ಸರ್ವಾ ಅನುಪ್ರವೇಶ್ಯ ಎಲ್ಲ ದಿಕ್ಕುಗಳನ್ನು ಪ್ರವೇಶಿಸಿದ್ದಾನೆ ಈ ಸ್ವಯಂ ಪ್ರಕಾಶ ಉಳ್ಳಂತ ಪರಮಾತ್ಮನು ಅಂಥೇಳಿ ವಿದ್ವಾಂಸರಿಂದ ಅನುಭವಿಸಲ್ಪಟ್ಟಂತಹ ದೇವನ ಸ್ವರೂಪವನ್ನು ಹೇಳ್ತಾ ಇದ್ದಾರೆ ಪ್ರವೇಶಸ್ಯ ಯಾವ ದಿಕ್ಕುಗಳು ದಿಕ್ಕುಗಳು ವಿದಿಕ್ಕುಗಳು ದಿಶಾ ಪ್ರದಿಶ ಅಥವಾ ವಿದಿಶ ಅಂತೇಳಿ ಹೇಳ್ತಾರೆ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಇದು ದಿಕ್ಕುಗಳು ಆಗ್ನೇಯ ನೈಋತ್ಯ ವಾಯವ್ಯ ಈಶಾನ್ಯ ಇವು ವಿದಿಕ್ಕುಗಳು ಹಾಗೆ ಊರ್ಧ್ವ ಅಧಃ ಅಂತೇಳಿ ಎರಡು ಹೀಗೆ ಒಟ್ಟು ಹತ್ತು ದಿಕ್ಕುಗಳನ್ನು ಕೂಡ ಹೇಳ್ತಾರೆ ಇವನ್ನೆಲ್ಲ ಪ್ರವೇಶಿಸಿ ಇದ್ದಾನೆ ಪ್ರವೇಶಸ್ಯ ಶ್ರುತ್ಯಂತರ ಪ್ರಾಪ್ತಿ ಶೃತ್ಯಂತರ ಪ್ರಾಪ್ತಿರ್ಥಿ ಹಿ ಶಬ್ದ ಶೃತ್ಯಂತರ ಪ್ರಸಿದ್ಧರ್ಥೆ ಪ್ರಸಿದ್ಧರ್ಥ ಹೀ ಶಬ್ದ ಪ್ರವೇಶಸ್ಯ ಶೃತ್ಯಂತರ ಪ್ರಸಿದ್ಧರ್ಥ ಹೀ ಶಬ್ದ ಹೀ ಅಂತೇಳಿದರೆ ಬೇರೆ ಶ್ರುತಿಗಳಲ್ಲೂ ಕೂಡ ಈ ಎಲ್ಲ ದಿಕ್ಕುಗಳನ್ನು ಪ್ರವೇಶಿಸಿ ಎಂಬುದಕ್ಕೆ ಆಧಾರವಿದೆ ಪ್ರಸಿದ್ಧವಾಗಿದೆ ಅದು ಬೇರೆ ಕಡೆ ಕೂಡ ಮಂತ್ರಗಳು ವೇದಗಳಲ್ಲಿ ತೂರ್ವ ಜಾತೋ ಹಿರಣ್ಯಗರ್ಭಸ್ವರೂಪತ್ವನ ಅಯಮೇವ ಪ್ರಥಮ ಉತ್ಪನ್ನ ಅದೇ ರೀತಿ ಮೊದಲು ಹುಟ್ಟಿದವನು ಇವನು ಹಿರಣ್ಯಗರ್ಭಸ್ವರೂಪದಿಂದ ಇವನೇ ಪ್ರಪ್ರಥಮವಾಗಿ ಹುಟ್ಟಿದವ ಈ ಶಬ್ದ ಏನು ಅಂದರೆ ಕಾರ್ಯಬ್ರಹ್ಮ ಅಂತೇಳಿ ಹೇಳ್ಬಿಡ್ತಾರೆ ಕಾರಣಬ್ರಹ್ಮ ಯಾವನು ಅವ್ಯಕ್ತವಾಗಿದ್ದಾನೋ ಅಲ್ಲಿಂದ ಹಿರಣ್ಯಗರ್ಭ ಅಂದರೆ ವಿರಾಟ್ ರೂಪ ಜಗತ್ತು ಜಗತ್ತಿನ ಪರಬ್ರಹ್ಮ ಇದ್ದವನು ಕಾರ್ಯಬ್ರಹ್ಮ ಅಥವಾ ಅಪರ ಬ್ರಹ್ಮ ಕಾರಣಬ್ರಹ್ಮ ಕಾರ್ಯಬ್ರಹ್ಮದ ಅಂಥೇಳಿ ನಿರಾಕಾರ ಸಾಕಾರನಾದಂಥದ್ದು ಮೊದಲು ಹಿರಣ್ಯಗರ್ಭನಾಗಿ ಹುಟ್ಟಿದ್ದು ಅಂತೇಳಿ ಹೀ ಶಬ್ದನ ಹಿರಣ್ಯಗರ್ಭ ಸಮವರ್ತತ ಇಂತ್ರ ಪ್ರಸಿದ್ಧಿ ಸೂಚ್ಯತೆ ಹೀ ಎನ್ನುವ ಶಬ್ದದಿಂದ ಹಿರಣ್ಯಗರ್ಭಸ್ ಸಮವರ್ತತ ಅಗ್ರೇ ಮೊದಲೇ ಇದ್ದ ಅಂತೇಳಿ ಹೇಳುವ ಪ್ರಸಿದ್ಧವಾದ ಮಂತ್ರವನ್ನು ಕೂಡ ಸೂಚಿಸ್ತದೆ ಸ ಉ ಸನೇ ಸ ಉ ಅಂದು ನಿಶ್ಚಯವಾಗಿ ಉ ಅಂದ್ರೆ ನಿಶ್ಚಯಾರ್ಥಕ ಪರಮೇಶ್ವರ ಆ ಪರಮೇಶ್ವರನೇ ಗರ್ಭೆ ಅಂತರ್ಬ್ರಹ್ಮಾಂಡೂಪಿಸ ಗರ್ಭಸ ಮಧ್ಯೆ ವರ್ತತೆ ಬ್ರಹ್ಮಾಂಡೂಪವಾದ ಗರ್ಭದ ಮಧ್ಯದಲ್ಲಿ ಇದ್ದಾನೆ ಸ ಇವ ವಿಜಾಯಮಾನ ಅವನೇ ಹುಟ್ಟುತ್ತಾ ಇದ್ದಾನೆ ದೇವತಿರ್ಯಗಾದಿರೂಪೇಣ ಇದಾನಂಜೆ ದೇವ ತಿರ್ ಪ್ರಾಣಿ ಪಶು ಮನುಷ್ಯರು ಎಲ್ಲ ರೂಪದಲ್ಲಿಯೂ ಅವನ್ನೇ ಹುಟ್ಟುತ್ತಾ ಇದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ ಇದೆಲ್ಲವೂ ಪರಮಾತ್ಮನೂ ಹುಟ್ಟಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಇತ ಪರಮಿ ಜನಿಷ್ಯಮಾನ ಸೇವ ಮುಂದೆ ಹುಟ್ಟುವವನು ಕೂಡ ಅವನೇ ಎಲ್ಲ ರೂಪದಲ್ಲಿಯೂ ಸ ಚ ಅನ್ನಮಯಾದಿ ಕೋಶೇಭ್ಯ ಆಂತರಃ ಅವನು ಪ್ರತ್ಯಂಗ ಅಂದರೆ ಒಳಗಿರುವವ ಅಂಥೇಳಿ ಪರಾ ಹೊರಗಿನದ್ದೆಲ್ಲ ಅವನು ಎಂತಾಯ್ತು ಹೇಳಿ ಇನ್ನು ಒಳಗೆ ಅನ್ನಮಯಾದಿ ಯಾವ ಕೋಶಗಳಿಗೆ ನಾವು ಒಳಗಿರ್ತಕ್ಕಂಥಂದ್ರೆ ದೇಹದೊಳಗಿರುವವನು ಅವನೇ ಅನ್ನ ಪ್ರಾಣ ಮನೋ ವಿಜ್ಞಾನ ಆನಂದಮಯವಾದ ಐದು ಕೋಶಗಳನ್ನ ಕೊಡಿರೋದು ನಮ್ಮ ಶರೀರ ಅದರೊಳಗಿರುವವನು ಕೂಡ ಅವನೇ ಮುಖ ದೇಹೇಂದ್ರಿಯ ಅಧ್ಯಕ್ಷತ್ವೇನ ಮುಖ್ಯ ಅವನು ಮುಖ್ಯನಾದವನು ದೇಹೇಂದ್ರಿಯಾದಿಗಳ ಅಧ್ಯಕ್ಷ ರೂಪನಾಗಿ ಅದಕ್ಕೆ ಹೃಷಿಕೇಶ ಅಂತ ಹೇಳ್ತಾರೆ ಭಗವಂತನಿಗೆ ಋಷಿಕಾ ಅಂದರೆ ಇಂದ್ರಿಯ ಇಂದ್ರಿಯಗಳ ಒಡೆಯ ಅಂತ ಹೇಳಿ ಎಲ್ಲದಕ್ಕೂ ಮುಖ್ಯ ಅವನು ಎಲ್ಲದಕ್ಕೂ ಪ್ರೇರಣೆ ಕೊಡ್ತಕ್ಕಂಥ ಶಕ್ತಿ ಅವನು ಎಲ್ಲ ವಿದ್ಯುತ್ ಇದ್ದ ಹಾಗೆ ಎಲ್ಲ ವಿದ್ಯುತ್ ಸಲಕರಣೆಗಳು ಚಲಾಯಿಸಲಿಕ್ಕೆ ಬೇಕಂಥ ಶಕ್ತಿ ಮೂಲಶಕ್ತಿ ಹೇಗೆಯೋ ಹಾಗೆ ವಿಶ್ವತಃಸರ್ವತೋ ಮುಖಾಂತಿ ರೂಪಾದಿ ಉಪಲಬ್ಧಿ ದ್ವಾರಾಣಿ ಚಕ್ಷುರಾದೀನಿ ಯಸ ಅಸೌ ವಿಶ್ವತೋಮುಖ ಎಲ್ಲೆಡೆ ವಿಶ್ವತಃ ಸರ್ವತಃ ಎಲ್ಲೆಡೆಯಿಂದ ಮುಖಾಂತಿ ರೂಪಾದಿ ಉಪಲಬ್ಧಾದಿ ಉಪಲಬ್ಧಿ ದ್ವಾರಾಣಿ ಎಲ್ಲ ರೂಪಗಳು ಕೂಡ ಮುಖಾದಿಗಳು ಚಕ್ಷುರಾದಿ ಕಣ್ಣು ಮುಂತಾದವುಗಳು ಎಲ್ಲ ಕೂಡ ಅವನದ್ದೇ ಹಾಗಾಗಿ ಒಂದು ವಿಶ್ವತ ಮುಖ ಜಗತ್ತಿನಲ್ಲಿ ತೋರುವಂಥದ್ದೆಲ್ಲ ಎಲ್ಲದ ಕಡೆಯಲ್ಲೂ ಅವನ ಮುಖ ಇದೆ ಅಂತೇಳಿ ಒಂದು ಅರ್ಥ ಇನ್ನೊಂದು ಇರುವ ಮುಖಗಳೆಲ್ಲವೂ ಅವನವೇ ಅಂತೇಳಿ ಅರ್ಥ ಯಾವ್ಯಾವ ಜೀವರುಗಳ ಮುಖ ಇದೆ ಅದೆಲ್ಲವೂ ಕೂಡ ತಾದೃಶು ಒಂದು ಜಗದ ಆ ರೀತಿಯಲ್ಲಿ ಇವನು ಜಗತ್ತಿಗೆ ಅಧಿಷ್ಠಾನನಾಗಿದ್ದಾನೆ ಅಂದರೆ ಆಶ್ರಯ ಸ್ಥಾನವಾಗಿದ್ದಾನೆ ಸ ಚ ಬ್ರಹ್ಮಾಂಡೂಪಂ ದೇಹಂಧತ್ವ ಅವನು ಈ ಬ್ರಹ್ಮಾಂಡೂಪದ ದೇಹವನ್ನು ಧರಿಸಿ ಸರ್ವಪ್ರಾಣಿ ದೇಹಸ್ವರೂಪತ್ವಾ ತದೀಯ ಎಲ್ಲ ಪ್ರಾಣಿಗಳು ದೇಹಸ್ವರೂಪನಾಗಿ ತಾನೇ ಎಲ್ಲ ಪ್ರಾಣಿಗಳಿಗೆ ದೇಹಸ್ವರೂಪನಾಗಿ ತದೀಯ ಸರ್ವೈ ಚಕ್ಷುರಾದಿಭಿ ಯುಕ್ತ ಆ ಪ್ರಾಣಿಗಳ ಕಣ್ಣು ಮುಂತಾದವುಗಳಿಂದ ಕೂಡಿದವನಾಗಿ ಅವನೇ ಪರಮಾತ್ಮನೇ ಇರುವಂಥದ್ದು ಇಲ್ಲಿ ವಿಶ್ವತಃ ಚಕ್ಷು ಇತ್ಯಾದಿ ಪದೈ ಅಭಿಧೀಯತೆ ಇದನ್ನೇ ವಿಶ್ವದ ಚಕ್ಷುರುತ ವಿಶ್ವತೋ ಮುಕೋ ವಿಶ್ವತೋ ಹಸ್ತ ಉತ ವಿಶ್ವತಃಪಾತ್ ಎಂಬುದಾಗಿ ಹೇಳಿದೆ ಎಲ್ಲದರೊಳಗೂ ಅವನಿದ್ದಾನೆ ಎಲ್ಲವೂ ಅವನೇ ಆಗಿದ್ದಾನೆ ಅಂತ ಹೇಳಿ ತತ್ತಲ್ಲ ಜಗದಿರ್ವಂ ಖಲ್ಲಿದಂ ಬ್ರಹ್ಮ ಅಂತ ಹೇಳಿದಾಗೆ ಜಗತ್ತೇ ಬ್ರಹ್ಮ ಪರಬ್ರಹ್ಮ ಅಂತ ಹೇಳಿದಾಗೆ ತತ್ತಲ್ಲೋಕನಿವಸಿಂ ಪ್ರಾಣಿ ಚಕ್ಷುಂಶಿ ತತ್ರ ಸ್ಥಿದ ಸ್ಥಿತೀಯವ್ ಎಲ್ಲ ಪ್ರಾಣಿಗಳೊಳಗೆ ಕಣ್ಣುಗಳೊಳಗೆ ಎಲ್ಲ ಜೀವ ಜೀವರೊಳಗೆ ಅವನಿದ್ದಾನೆ ಅಂಥೇಳಿ ಆಯಾಯ ಲೋಕಗಳ ಎಲ್ಲ ದೇ ಲೋಕಗಳಿದ್ರು ಪ್ರಾಣಿಗಳ ಒಳಗಡೆ ಅಥವಾ ಹೊಸ ಸರ್ವತ್ರ ಚಕ್ಷುಷ್ಮತ್ವ ಹಾಗಾಗಿ ಅವನಿಗೆ ಸರ್ವತ್ರ ಕಣ್ಣು ಇದೆ ಅಂಥೇಳಿ ಅಂದರೆ ಎಲ್ಲ ಕಣ್ಣುಗಳೊಳಗೆ ಅವನೇ ಇರುವಂಥದ್ದು ಎಲ್ಲ ಜೀವಿಗಳ ಕಣ್ಣುಗಳೊಳಗೆ ಹಾಗಾಗಿ ಅವನು ಸರ್ವತೋ ಅಕ್ಷಿ ಎಲ್ಲ ಕಡೆ ಕಣ್ಣು ಇರುವವನು ಅಂಥೇಳಿ ಏನು ವಿಶ್ವತೋ ಮುಖತ್ವ ಅಧಿಕಮಿ ದ್ರಷ್ಟವ್ಯಂ ಸಚ ಪರಮೇಶ್ವರವು ಈ ರೀತಿಯಾಗಿ ಎಲ್ಲವೂ ಕೂಡ ಎಲ್ಲ ಕಡೆ ಕೈಗಳಿವೆ ಕಾಲುಗಳಿವೆ ಅಂದರೆ ಎಲ್ಲ ಜೀವರುಗಳು ಕೈ ಕಾಲುಗಳು ಅವನವೇ ಆಗಿವೆ ಹಾಗಾಗಿ ವಿಶ್ವತೋಮುಖನು ವಿಶ್ವತೋ ಹಸ್ತ ವಿಶ್ವತೋಪಾತ್ ಆಗಿದ್ದಾನೆ ಅವನು ಅಂತಹ ಪರಮೇಶ್ವರನು ಬಾಹುಭ್ಯಾಂ ಸನ್ನಮಯತಿ ಸನ್ನಮತಿ ಬಾಹುಸದೃಶಾಭ್ಯಾಂ ಧರ್ಮಧರ್ಮಾಭ್ಯಾಂ ನಿಮಿತ್ತ ಕಾರಣಾಭ್ಯಾಂ ಸರ್ವ ಜಗದ್ವಶೀಕರೋತಿ ಜಗತ್ತನ್ನೆಲ್ಲ ಅವನು ತನ್ನ ಹತೋಟಿಯಲ್ಲಿಟ್ಟುಕೊಂಡಿದ್ದಾನೆ ಹೇಗೆ ಬಾಹು ಸದೃಶವಾದ ತನ್ನ ಬಾಹುಗಳು ಎಂಬಂತಿರ್ತಕ್ಕಂಥ ಎರಡರಿಂದ ಧರ್ಮ ಮತ್ತು ಅಧರ್ಮ ನಿಮಿತ್ತ ಕಾರಣವಾದಂತಹ ಈ ಎರಡು ಧರ್ಮ ಧರ್ಮಗಳಿಂದ ಎಲ್ಲ ಜಗತ್ತನ್ನು ಅವನು ಹಿಡಿದಿಟ್ಟುಕೊಂಡಿದ್ದಾನೆ ತಥಾ ಪತತ್ರೈ ಪತನಶೀಲೈ ಪಂಚೀಕೃತ ಪಂಚಮಹಾಭೂತೈ ಸನ್ನಮತಿ ಸರ್ವಂ ಜಗದುಪಾದಯತಿ ಪತನಶೀಲವಾದ ಅಂದರೆ ನಶ್ವರವಾದಂತಹ ಪಂಚೀಕೃತ ಪಂಚಮಹಾಭೂತಗಳಿಂದ ಎಲ್ಲವನ್ನು ಎಲ್ಲ ಜಗತ್ತನ್ನು ಅವನು ಉತ್ಪಾದಿಸ್ತಾನೆ ಒಂದರ್ಥ ಇನ್ನೊಂದು ಬೀಳ್ತಾ ಇರತಕ್ಕಂತಹ ಜಗತ್ತನ್ನು ಪತನಗೊಳ್ಳತಕ್ಕಂತಹ ಪತನಶೀಲವಾದಂತಹ ಈ ಜಗತ್ತು ಯಾವುದಿದೆ ಅದನ್ನು ಅವನು ಎತ್ತಿ ಹಿಡಿದಿದ್ದಾನೆ ತನ್ನ ಬಾಹುಗಳಿಂದ ಧರ್ಮ ಅಧರ್ಮಗಳಿರತಕ್ಕಂತಹ ಬಾಹುಗಳಿಂದ ಈ ಜಗತ್ತನ್ನು ಎತ್ತಿ ಹಿಡಿದಿದ್ದಾನೆ ಆ ಧರ್ಮವು ಯಾಕೆ ಬೇಕು ಪೂರ್ತಿ ಧರ್ಮಮಯವಾಗಿಬಿಟ್ರೆ ಎಲ್ಲವೂ ಓಂಕಾರಿಕ ಸಮಾಧಿ ಆದರೆ ಲಯಗೊಳ್ಳುತ್ತದೆ ಸೃಷ್ಟಿ ಇರುವುದಿಲ್ಲ ಆ ಸೃಷ್ಟಿ ಬೇಕಿದ್ರೆ ಎರಡೂ ಬೇಕು ಸತ್ವರ ಜಮ ಮೂರು ಗುಣಗಳು ಇದ್ದರೆ ಮಾತ್ರ ಮೂರು ಗುಣಗಳು ಏಕತ್ರ ಒಂದೇ ಆಗಿ ಆವಾಗ ಈ ಸೃಷ್ಟಿ ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಲ್ಲವೂ ಮಿಶ್ರವಾಗಿದ್ದಾಗ ಅದೇ ರಜಸ್ಸು ಪ್ರವೃದ್ಧವಾದಾಗ ಮನುಷ್ಯನಾಗಿ ಹುಡ್ತಾನೆ ಅಂತೇಳಿ ಹೇಳಿದಾಗ ಸತ್ವ ಅಪ್ರವೃದ್ಧವಾದ ದೇವತೆ ಆಗಿ ಹುಟ್ಟುತ್ತಾನೆ ತ್ರಿಗುಣಾತೀತವಾದರೆ ಪರಬ್ರಹ್ಮವೇ ಆಗಿಬಿಡ್ತಾನೆ ಮೋಕ್ಷ ಅವನು ಹುಟ್ಟಿಲ್ಲ ಹಾಗಾಗಿ ಸೃಷ್ಟಿ ಆಗಬೇಕಿದ್ದರೆ ಇವೆಲ್ಲ ಬೇಕಾಗ್ತದೆ ಧರ್ಮಾಧರ್ಮಗಳು ಹೀಗೆ ಅಂತಹ ಬಾಹುಗಳಿಂದ ಅವನು ಎತ್ತಿಡಿದ್ದಾನೆ ಈ ಸೃಷ್ಟಿಯನ್ನು ತತ್ರೈ ಪದನಶೀಲೈ ಪಂಚಕೃತ ಪಂಚಮಹೂತೈ ಸನ್ನಮತಿ ಜಗದುತ್ಪಾದ ಉತ್ಪಾದನೆ ಮಾಡಿ ತಾನೆ ಎತ್ತಿಡ್ಿದ ಆಧಾರವಾಗಿ ಹೀಗಿದ ಚೆನ್ನಾಗಿಮ್ ದೇವ ದೇವಾಪೃಥಿವ್ಯಾಕುತ್ಪಾದನ್ ಎಕ ಅವತಿಷ್ಠತೆ ಹೀಗೆ ಈ ದೇವನು ಯಾವ ಪೃಥ್ವಿಗಳನ್ನು ಅಂದರೆ ಅಂತರಿಕ್ಷ ಪೃಥ್ವಿ ಇವುಗಳನ್ನೆಲ್ಲ ಎಲ್ಲ ಲೋಕಗಳನ್ನು ಕೃಷ್ಣಂ ಎಲ್ಲವನ್ನು ಜಗತ್ ಕೃಷ್ಣಂ ಜಗತ್ತು ಎಲ್ಲ ಜಗತ್ತನ್ನು ಉತ್ಪಾದನೆ ಮಾಡಿ ಸೃಷ್ಟಿಸಿ ಏಕಹಯ ಅವತಿಷ್ಠತೆ ಒಬ್ಬನೇ ಒಬ್ಬ ಇದ್ದಾನೆ ಎಲ್ಲದರೊಳಗೂ ಕೂಡ ಅಂಥೇಳಿ ಇಲ್ಲಿ ಹೇಳಿದ್ದಾರೆ ಇನ್ನು ಮುಂದಿನ ಮಂತ್ರಗಳನ್ನು ನಾಳೆ ನೋಡೋಣ ಇದು ನಾವು ಹತ್ತನೇ ಕಂತನ್ನು ನೋಡಿದ್ದೇವೆ ಇವತ್ತು ಮಹಾನಾರಾಯಣ ನಾಳೆ ದಿವಸ ಹನ್ನೊಂದನೇ ನೋಡೋಣ ಹರೇ श्री सायणाचार्यर्तमस्त वेदब्रह्मा अर्तमस्त ऊन दस